ಅವಿಭಕ್ತ ಕುಟುಂಬ ನನ್ನ ಮನೆ ಹಿರಿಯರ ಕಥೆಯನ್ನು ಚಿಂತಿಸಿದಾಗಲೆಲ್ಲ ಒಂದು ಕಳವಳ ನನ್ನನ್ನು ಎದುರಿಸುತ್ತದೆ ಅವಿಭಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಪದ್ದತಿಗೆ ನಮ್ಮ ದೇಶದಲ್ಲಿ ಭವಿಷ್ಯ ಆ ಪದ್ದತಿ ಈಗ ಕ್ಷೀಣಿಸುತ್ತಿದೆಯಲ್ಲವೇ ಆ ಪದ್ದತಿ ಒಟ್ಟು ದೃಷ್ಟಿಯಿಂದ ಒಳ್ಳೆಯದೆಂದು ನಾವು ನಿಶ್ಚಯಿಸಿದರೆ ಅದನ್ನು ಉಳಿಸಿಕೊಳ್ಳುವುದು ಇಂದಿನ ಸಂದರ್ಭದಲ್ಲಿ ಸಾಧ್ಯವೇ ಅವಿಭಕ್ತ ಪದ್ಧತಿಯಲ್ಲಿ ನನಗೆ ತೋರುವ ಗುಣ ಅದು ಆತ್ಮ ವಿಸ್ತರಣಕ್ಕೆ ಅನುಕೂಲವಾದದ್ದೆಂಬುದು ಮನೆಯಲ್ಲಿ ನಾಲ್ಕೈದು ಮಂದಿ ಅಣ್ಣ ತಮ್ಮಂದಿರು ಒಟ್ಟಾಗಿ ಬಾಳಿಕೊಂಡಿದ್ದರೆ ಅವರಲ್ಲಿ ಪ್ರತಿಯೊಬ್ಬನು ತನ್ನ ಸ್ವತ್ವವನ್ನು ಉಳಿದ ನಾಲ್ಕೈದು ಮಂದಿ ಅಣ್ಣ ತಮ್ಮಂದಿರುಗಳ ಸ್ವತ್ವಗಳಲ್ಲಿ ಏಕೀಭವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿಕೊಳ್ಳುತ್ತಾನೆ ಆ ನಾಲ್ವರ ಇವರ ಹೆಂಡಂದಿರುಗಳು ಹಾಗೆಯೇ ಪರಸ್ಪರವಾಗಿ ಅಭೇದ ದೃಷ್ಟಿಯಿಂದ ನಡೆದುಕೊಳ್ಳುವುದನ್ನು ಕಲಿಯುತ್ತಾರೆ ಒಬ್ಬರು ಹುಟ್ಟ ಪಂಚೆಯನ್ನು ಮತ್ತೊಬ್ಬರು ಹುಡುವುದು ಅಪರೂಪವಲ್ಲ ಆಸ್ತ ಆತ್ಮ ವಿಸ್ತಾರ ಈ ಅನೋನ್ಯ ಭಾವದಿಂದ ಅವರುಗಳ ಮನಸ್ಸಿನ ಸಹಾನುಭೂತಿ ಗುಣವು ವಿಸ್ತಾರ ಪಡೆಯುತ್ತದೆ ಇದೆ ಆತ್ಮ ವಿಸ್ತಾರದ ದಾರಿ ಅವರಲ್ಲಿ ಕಡಿಮೆ ಶಕ್ತಿಯವನಿರುತ್ತಾನೆ ಕಡಿಮೆ ಸಂಪಾದನೆಯವನಿರುತ್ತಾನೆ ಗುಣದಲ್ಲಿ ಕಡಿಮೆಯಾದವನು ಕೂಡ ಇರುತ್ತಾನೆ ಅಂತವನಿಗೆ ಹೆಚ್ಚು ಗುಣವಂತರ ಹೆಚ್ಚು ಶಕ್ತಿವಂತರ ಸಂಪರ್ಕ ನಿರಂತರವಾಗಿರುವುದರಿಂದ ಆನ ಸಣ್ಣತನ ಮರೆತಂತಲ್ಲ ಒಂದು ದೊಡ್ಡತನ ರೂಜಿ ರೂಢಿಗೆ ಬರುತ್ತದೆ ಇದೇ ಹೃದಯ ವೈಶಾಲ್ಯ ಇದು ತನ್ನದು ಅದು ಅವನದು ಎಂಬ ಭೇದ ಬುದ್ಧಿ ಕಳೆದು ಹೋಗಬೇಕಾದರೆ ಮನುಷ್ಯನು ಇತರರೊಡನೆ ಬೆರೆತು ಅವರ ಕಷ್ಟಗಳು ದುಃಖಗಳು ದುರ್ಬಲತೆಗಳು ಅವು ತನ್ನವೇ ಎಂಬಂತೆ ಅನುಭವಿಸಬೇಕು ಈ ಅಭೇದ ವೃತ್ತಿಯ ಅಭ್ಯಾಸಕ್ಕೆ ಅವಿಭಕ್ತ ಕುಟುಂಬ ಸಹಾಯಕಾರಿ ವೇದಾಂತ ತಜ್ಞರು ವೇದಾಂತ ತತ್ವಜ್ಞರು ಮಾತ್ಮಾನಂ, ಸರ್ವಭೂತಾನಿ ಜಾತ್ಮನಿ ಎಂಬ ರೀತಿಯನ್ನು ಅಭ್ಯಾಸ ಮಾಡುವುದೇ ಆತ್ಮಶಾಂತಿಗೂ ಸಾಧನವೆಂದು ಉಪದೇಶಿಸಿದ್ದಾರೆ ಈ ಸರ್ವಾತ್ಮ ಭಾವನೆಯು ಬಾಯ ಮಾತಿಗೆ ಸುಲಭವಾಗಿರುವಷ್ಟು ಮಟ್ಟಿಗೆ ನಿತ್ಯಾನುಷುಷ್ಠಾನಕ್ಕೆ ಸುಲಭವಲ್ಲ ಅದು ನಮ್ಮ ದಿನಚರಿಯಲ್ಲಿ ಅನುಭವಕ್ಕೆ ಬರಬೇಕಾದರೆ ನಮಗೆ ಅಂದಂದಿನ ಕೋಪತಾಪ ಲೋಪ ಮತ್ಸರಗಳನ್ನು ಅದುಮಿಕೊಳ್ಳುತ್ತಾ ಅನ್ಯೋನ್ಯತಾ ತತ್ವವನ್ನು ಶಿಕ್ಷಣ ಮಾಡಿಸಿಕೊಡುವ ಪಾಠಶಾಲೆ ಅವಿಭಕ್ತ ಕುಟುಂಬ ಅನಾನುಕೂಲ ಈ ಮಾತನ್ನು ಹೇಳಿದೊಡನೆಯೇ ಹೇಳಬೇಕಾದ ಮಾತು ಆ ಪದ್ಧತಿಯಲ್ಲಿರುವ ಅನಾನುಕೂಲತೆಯದು ಕುಟುಂಬ ದೊಡ್ಡದಾದಷ್ಟು ಮುಜುಗರಕ್ಕೆ ಕಾರಣಗಳು ಹೆಚ್ಚುತ್ತವೆ ಮನೆಗೆ ಹಣ್ಣು ತರುವುದಕ್ಕೆ ಹತ್ತು ರೂಪಾಯಿ ಇಲ್ಲದಾಗ ಯಾರಾದರೂ ಒಂದು ರೂಪಾಯಿಯನ್ನು ನಾಲ್ಕು ಮಾವಿನ ಹಣ್ಣನ್ನು ತಂದರೆ ಅದನ್ನು ಇಪ್ಪತ್ತು ಬಾಯಿಗೆ ಹಂಚಬೇಕಾಗುತ್ತದೆ ಐದು ಹೋಳನ್ನು ಬಯಸುವ ಬಾಯಿಗೆ ಸಿಕ್ಕುವುದು ಒಂದೇ ಹೋಳು ಯಾಕೆ ಈ ಕಾರ್ಪಣ್ಯ ತನ್ನ ಗಂಡನು ತನ್ನ ರೂಪಾಯಿ ಖರ್ಚು ಮಾಡಿ ಹಣ್ಣು ತಂದಿರುವಾಗ ಅದರಲ್ಲಿ ಇತರರ ಮಕ್ಕಳಿಗೆ ಭಾಗಬೇಕೆ ಒಂದು ಪ್ರಕರಣ ನಾನು ಕಣ್ಣಾರ ಕಂಡಿರುವ ಒಂದು ಸಂದರ್ಭವನ್ನು ನಿರೂ ನಿರೂಪಿಸುತ್ತೇನೆ ಒಬ್ಬ ದೊಡ್ಡ ಮನುಷ್ಯನಿಗೆ ನಾಲ್ಕು ಮಂದಿ ಗಂಡು ಮಕ್ಕಳು ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಹಿರಿಯ ಮಗನಿಗೆ ಸಂಬಳ ಐದು ರೂಪಾಯಿ ಬರುತ್ತಿತ್ತು ಎರಡನೆಯ ಮನಿಗೆ ನಾನ್ನೂರು ಸಂಬಳ ಐದು ನೂರು ಹಿರಿಯ ಮಗನಿಗೆ ಸಂಬಳ ಐದು ನೂರು ಬರುತ್ತಿತ್ತು ಎರಡನೆಯವನಿಗೆ ನಾನೂರು ಮೂರನೆಯವನಿಗೆ ಆರುನೂರು ನಾಲ್ಕನೆಯವನು ಕಾಲೇಜಿನಲ್ಲಿ ಓದುತ್ತಿದ್ದನು ಅವನಿಗೂ ಬಾರಿ ಸಂಬಳದ ಉಮೇದು ಇತ್ತು ತಂದೆ ಬಡವನೇನು ಅಲ್ಲ ಮನೆ ನಗದು ಮೊದಲಾದ ಸಂಪತ್ತು ಆತನಿಗೂ ಇತ್ತು ಆತ ಸಂಪಾದನೆಯನ್ನು ಮಾಡುತ್ತಿದ್ದ ಹೀಗಿದ್ದ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಒಂದು ದಿನ ಸಂಜೆ ಮನೆಗೆ ಹಿಂತಿರುಗಿದಾಗ ಕೈಯಲ್ಲಿ ಒಂದು ಅಂಗಡಿ ತಿಂಡಿಯ ಪೊಟ್ಟಣವನ್ನು ತಂದು ನೇರವಾಗಿ ಬೇರೆ ಮಾಡಿ ಹತ್ತಿ ತನ್ನ ಕೋಣೆಯಲ್ಲಿ ಅದನ್ನಿಟ್ಟು ಬಂದ ರಾತ್ರಿ ಭೋಜನಾನಂತರ ಆತನು ಆತನ ಹೆಂಡತಿಯು ತಮ್ಮ ಕೋಡೆಯಲ್ಲಿ ಆ ತಿಂಡಿಯನ್ನು ತಿಂದು ತಮ್ಮ ಮಗುವಿಗಾಗಿ ಒಂದು ಚೂರು ಲಾಡು ಒಂದೆರಡು ಖಾರ ಮುರ್ಕನ್ನು ಮುರುಕನ್ನು ತೆಗೆದಿಟ್ಟಿದ್ದು ಮಾರನೆಯ ದಿನ ಬೆಳಗ್ಗೆ ಆ ಮಗುವಿಗೆ ಕೊಟ್ಟರೆಂದು ತೋರುತ್ತದೆ ಅಲ್ಲಿಂದೀಚೆಗೆ ನಡೆದದ್ದು ಪ್ರಕಟ ಆ ಮುದ್ದು ಮಗು ತನ್ನ ಸಂತೋಷವನ್ನು ತನ್ನ ಚಿಕ್ಕಪ್ಪನ ಮಕ್ಕಳಿಗೆ ತೋರಿಸಿತು ಆ ಚಿಕ್ಕಪ್ಪನ ಮಕ್ಕಳು ಸುಮ್ಮನಿರುತ್ತವೆಯೇ ಶುರುವಾಯಿತು ವಾಲಿಸುಗ್ರೀವರ ಯುದ್ಧ ಮಲಗುವ ಕೋಣೆಯಲ್ಲಿ ಪ್ರಾರಂಭವಾದದ್ದು ಬೀದಿಗೆ ಬಂದು ಊರಗಿತ್ತಿಯರಲ್ಲಿ ಬಿಸಿಬಿಸಿ ಉಸಿರಿಗೆ ಅವಕಾಶವಾಯಿತು ಇಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಹುಟ್ಟುವ ವಾತಾವರಣ ಇದನ್ನು ಎಷ್ಟು ಕಾಲ ಸಹಿಸಲಾದೀತು ಮೂಲ ಕಾರಣ ಈ ಗೃಹಛಿದ್ರಕ್ಕೆ ಮೂಲ ಕಾರಣವಾದದ್ದು ಯಾವುದು ಸಂಬಳಗಿತ್ತಿಯರ ಸಂಬಳದಲ್ಲಿದ್ದ ಹೆಚ್ಚು ಕಡಿಮೆ ಎಂದು ನಮ್ಮ ಸಮಾಜದಲ್ಲಿ ದವಸ ದವಸಾನ್ಯಗಳ ಸಂಪತ್ತು ದರ್ಜೆಯಲ್ಲಿ ಹಣಕಾಸಿದ ಸಂಪತ್ತಿಗಿಂತ ಬೀಳೆನಿಸಿತೋ ಅಂದು ನಮ್ಮ ಸಮಾಜ ಒಂದು ಕ್ರಾಂತಿಗೊಳಗಾಯಿತು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿಯೂ ಸಮಾಜ ಕ್ರಾಂತಿ ಪ್ರಾರಂಭವಾದದ್ದು ನಾಣ್ಯದ ಕಾರಣದಿಂದ ನಾಣ್ಯ ಚಿನ್ನದ್ದಾಗಲಿ ತಾಮ್ರದ್ದಾಗಲಿ ಬೇರೆಲೋ ಹದ್ದಾಗಲಿ, ಕಾಗದ ಆಗಲಿ ಅದೇ ದನ ಭೂ ವ್ಯವಸಾಯದ ಉತ್ಪತ್ತಿ ದನಕ್ಕೆ ಸಮಾನವಲ್ಲ ಇದು ಎರಡು ಮೂರು ಅರ್ಥಗಳಲ್ಲಿ ಬೇರೆ ಪದಾರ್ಥವನ್ನು ನಾಣ್ಯದಿಂದ ಕೊಂಡುಕೊಳ್ಳುವುದು ಸುಲಭವಾಗಿರುವಷ್ಟು ಮಟ್ಟಿಗೆ ಪದಾರ್ಥದ ಬದಲ ಬದಲಿಯಿಂದ ಬಾರ್ಡರ್ ಸಾಧ್ಯವಿಲ್ಲ ಈ ಬದಲಾವಲಿಯ ಬದಲಿಯ ಸೌಲಭ್ಯ ನಾಟ್ಯದ ನಾಣ್ಯದ ದೊಡ್ಡ ಗುಣ ನಾಣ್ಯವನ್ನು ಬಚ್ಚಿಡುವುದು ಸುಲಭವಾದಷ್ಟು ಮಟ್ಟಿಗೆ ದವಸ ಧಾನ್ಯಗಳನ್ನು ಬಚ್ಚರಿಸುವುದು ಸುಲಭವಲ್ಲ ಈ ಕೈಯಾಟದ ಸೌಲಭ್ಯ ನಾಣ್ಯದ ಎರಡನೆಯ ಗುಣ ನಾಣ್ಯವನ್ನು ಎಣಿಸುವಷ್ಟು ಸುಲಭವಾಗಿ ದವಸ ಧಾನ್ಯಗಳನ್ನು ಎಣಿಸಿ ಗೊತ್ತು ಮಾಡುವುದು ಸುಲಭವಲ್ಲ ಈ ಲೆಕ್ಕಾಚಾರ್ಯದ ಚಾರದ ಸೌಲಭ್ಯ ನಾಣ್ಯದ ಗುಣ ನಾಣ್ಯವು ಸಿದ್ದ ಸಂಪತ್ತು ಮೂವತ್ತು ದಿನ ಕಳೆದರೆ ಅದು ನಿಯತವಾದಷ್ಟು ಕೈಗೆ ಬರುತ್ತದೆ ಮಳೆ ಮಳೆಗಾಳಿ ಬಿಸಿಲುಗಳನ್ನು ಕಾದು ನೋಡಿ ಕೊಂಡಿರುತ್ತದೆ ಆದ್ದರಿಂದ ಎಲ್ಲರೂ ನಾಣ್ಯ ಸಂಬಳಕ್ಕೆ ತಮ್ಮನ್ನು ಮಾರಿಕೊಳ್ಳಲು ಸಿದ್ಧರಾಗಿದ್ದಾರೆ ಭೂ ಕಷ್ಟವಾದದ್ದು ಮತ್ತು ಅನಿಶ್ಚಿತವಾದದ್ದು ಆದ್ದರಿಂದ ಇದು ಸಾಮಾನ್ಯ ಜನಕ್ಕೆ ಬೇಡವೆನಿಸುತ್ತದೆ ಎಂದು ನಾಣ್ಯ ಸಂಬಳ ಜೀವನದ ಮುಖ್ಯ ಧ್ಯೇಯವಾಯಿತು ಅಂದು ಕುಟುಂಬದಲ್ಲಿ ಬೇರೆ ವಿಂಗಡನಕ್ಕೆ ಅವಕಾಶ ದೊರೆಯಿತು ಮೊದಲನೆಯದಾಗಿ ಸಂಬಳ ಎಲ್ಲರದ್ದು ಒಂದೇ ಮಟ್ಟದ್ದಾಗಿರುವುದಿಲ್ಲ ಎರಡನೆಯದಾಗಿ ಅವನವನ ಸಂಪಾದನೆ ಅವನವನದು ಹಾಗೆಯೇ ಅವನವನ ಖರ್ಚು ಅವನವನ ಇಷ್ಟದಂತೆ ಒಬ್ಬನನ್ನು ಒಬ್ಬನು ಇನ್ನೊಬ್ಬನನ್ನು ಕೇಳಬೇಕಾಗಿಲ್ಲ ಮೂರನೆಯದಾಗಿ ಎಲ್ಲಿ ಸಂಬಳವೋ ಅಲ್ಲಿ ಜೀವನವೆಂದಾದ ಮೇಲೆ ಅಣ್ಣ ತಮ್ಮಂದಿರೆಲ್ಲರೂ ಒಂದೇ ಕಡೆ ಇರುವುದು ಅಸಂಭವ ಹೀಗೆ ಕುಟುಂಬ ಚದರಿ ಹೋಗುತ್ತದೆ ಒಟ್ಟಿನಲ್ಲಿ ನಾಣ್ಯದ ಅರ್ಥ ಪದ್ಧತಿಯು ಅವಿಭಕ್ತ ಕುಟುಂಬ ಪದ್ಧತಿಗೆ ವಿರೋಧವಾಗಿದೆ ಎಂಬುದು ಸಿದ್ಧಾರ್ಥ ಆದರೆ ಅವಿಭಕ್ತ ಕುಟುಂಬದಲ್ಲಿ ಕೆಲವು ಆಧ್ಯಾತ್ಮಿಕ ಲಾಭಗಳು ಉಂಟೆಂದು ಮೇಲೆ ಹೇಳಿತಲ್ಲ ಆ ಲಾಭ ಬೇಡವೋ ಗಂಡ ಹೆಂಡತಿ ಅವರಿಗೆ ಮಿತವಾದ ಸಂತಾನವಾಗಿ ಇದರೆ ಆ ಒಬ್ಬರಿಬ್ಬರು ಇಷ್ಟು ಮಾತ್ರ ಕುಟುಂಬವಾದರೆ ಅವರು ತಮಗಿಷ್ಟವಾದದ್ದನ್ನು ಉಂಡು ಇಷ್ಟವಾದದ್ದನ್ನು ಉಟ್ಟು ಹುಟ್ಟು ತೊಟ್ಟು ಐಹಿಕ ಪಟ್ಟೆ ಪಠ್ಯವೆಂದುಕೊಳ್ಳಬಹುದು ಇಷ್ಟರ ಮೇಲೆ ನಮಗೆ ಅನುಭವದಿಂದ ತಿಳಿದಿರುವ ವಿಷಯ ಐಹಿಕ ಸಂಪತ್ತು ಇಷ್ಟು ತಾನೆ ಇದನ್ನು ಹಾಳು ಮಾಡಿಕೊಂಡು ಆಧ್ಯಾತ್ಮವೆಂಬ ಯಾವುದೋ ಕಣ್ಣಿಗೆ ಕಾಣದ ಉದ್ದೇಶಕ್ಕಾಗಿ ಕಷ್ಟ ಸಹನೆ ಮಾಡಬೇಕೆ ಇದು ಒಂದು ಸ್ವಾಭಾವಿಕ ಪ್ರಶ್ನೆ ಅದು ಸ್ವಾಭಾವಿಕ ಪ್ರವೃತ್ತಿ ಇದಕ್ಕೆ ಹೇಳಬಹುದಾದ ಸಮಾಧಾನ ಯಾರಿಗೂ ಆಧ್ಯಾತ್ಮದಲ್ಲಿ ಎತ್ಕಿಂಚತ್ತಾದರೂ ಗಮನ ಉಂಟೋ ಅಂತವರಿಗೆ ಮಾತ್ರ ಇಳಿಸುವಂತಹದ್ದು ಆಧ್ಯಾತ್ಮಕ ಗಂಧವೇ ಇಲ್ಲದವರಿಗೆ ಇಂಥ ಆಧ್ಯಾತ್ಮಿಕ ನೀತಿಯನ್ನು ಹೇಳ ಹೊರಡುವುದು ವ್ಯರ್ಥ ಪ್ರಯತ್ನ ಆದರೆ ಆಧ್ಯಾತ್ಮಿಕ ನೀತಿ ಬೇಡವೆನ್ನುವರಿಗೆ ಅದು ರುಚಿಸುವಂತೆ ಹೇಳಬೇಕಾದದ್ದು ಆಧ್ಯಾತ್ಮ ವಿಶ್ವಾಸವುಳ್ಳವರ ಕರ್ತವ್ಯವಾಗಿದೆ ಆದದ್ದರಿಂದ ಒಂದೆರಡು ಮಾತನ್ನು ವಿನಯಿಸುತ್ತೇನೆ ಸಂಖ್ಯಾ ಪರಿಮಿತಿ ಅವಿಭಕ್ತ ಕುಟುಂಬವು ಎಂದೆಂದಿಗೂ ಹಾಗೆಯೇ ಇರಬೇಕಾದದ್ದೆಂದು ಯಾರೂ ವಾದಿಸಿದರು ಯಾವುದೋ ಒಂದು ಸಂದರ್ಭದಲ್ಲಿ ಕುಟುಂಬ ವಿಭಾಗ ಅನಿವಾರ್ಯವಾಗುತ್ತದೆಂಬುದನ್ನು ನಮ್ಮ ಧರ್ಮಶಾಸ್ತ್ರಗಳು ಮೊದಲಿನಿಂದಲೂ ಅಂಗೀಕರಿಸಿವೆ ದಾಯ ವಿಭಾಗ ಪ್ರಕರಣ ದತ್ತಕ ಸ್ವೀಕಾರ ಪ್ರಕರಣ ಮೊದಲಾದವು ಧರ್ಮಶಾಸ್ತ್ರಗಳಲ್ಲಿ ಅಂತರ್ಗತವಾಗಿವೆ ಕುಟುಂಬ ವಿಭಾಗವು ಶಾಸ್ತ್ರಕಾರರ ದೃಷ್ಟಿಯಲ್ಲಿತ್ತೆಂಬುದಕ್ಕೆ ಇದೇ ನಿದರ್ಶನ ಅವಿಭಕ್ತ ಕುಟುಂಬ ಒಂದಾನೊಂದು ದಶೆಯಲ್ಲಿ ನೀತಿ ಪೋಷಕವಾದರೆ ಅದೇ ಕುಟುಂಬವು ಇನ್ನೊಂದು ದಶೆಯಲ್ಲಿ ನೀತಿಗೆ ಹಾನಿಕರವಾದಿತು ಐವತ್ತು ಮಂದಿ ನೂರು ಮಂದಿ ಒಂದೇ ಕುಟುಂಬದಲ್ಲಿ ಒಟ್ಟಿಗೆ ಬಾಳುವುದೆಂದರೆ ಆಗ ಅವರಲ್ಲಿ ಯಾರಿಗೆ ತಾನೇ ಸಂಸಾರ ಸೌಖ್ಯ ಶಿಷ್ಟಾದರೂ ದೊರೆತಿ ದೊರಕಿತು ಆಗ ಎಲ್ಲರಿಗೂ ಅಸಂತೃಪ್ತಿ ಎಲ್ಲರಿಗೂ ಮನಸ್ತಾಪ ತಪ್ಪಿದ್ದಲ್ಲ ಹೀಗಿಂದ ಮೇಲೆ ಅವಿಭಕ್ತ ಕುಟುಂಬಕ್ಕೆ ಕೂಡ ಒಂದು ಸಂಖ್ಯಾ ಪರಿಮಿತಿ ಇರಲೇಬೇಕಾದದ್ದೆಂದು ಅಂಗೀಕರಿಸಿದಂತಾಯಿತು ಇಂದಿನ ಪರಿಸ್ಥಿತಿಯಲ್ಲಿ ಕುಟುಂಬದ ಜನಸಂಖ್ಯೆ ಹಿಂದಿನಷ್ಟು ಹೆಚ್ಚಾಗಿ ಇರದೆ ಇನ್ನೂ ಕೊಂಚದಾಗಬೇಕಾಗಿದೆ ಇದಕ್ಕೆ ಕಾರಣ ಇಂದಿನ ಹೊಸ ಸಂಪದ್ ವ್ಯವಸ್ಥೆ ನಾಣ್ಯ ಪ್ರಧಾನವಾದ ಸಂಪದ್ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಕುಟುಂಬ ವಿಭಾಗ ಬಹು ಸಂದರ್ಭಗಳಲ್ಲಿ ಅನಿವಾರ್ಯವೆಂದೇ ಹೇಳಬೇಕಾಗಿದೆ ಜೀವನೋಪಾಯದ ಕಾರಣದಿಂದ ಅಣ್ಣನು ಬೆಂಗಳೂರಿನಲ್ಲಿ ತಮ್ಮನು ಮದ್ರಾಸಿನಲ್ಲಿ ಮತ್ತೊಬ್ಬನು ಕಲ್ಕತ್ತಾದಲ್ಲಿ ಇನ್ನೊಬ್ಬನು ಕಲ್ಲಿಕೋಟೆಯಲ್ಲಿ ನೆಲೆಸಬೇಕಾಗುತ್ತದೆ ಹೀಗೆ ಕುಟುಂಬ ವಿಭಾಗವು ಅನಿವಾರ್ಯವಾಗಿದೆ ಹೀಗಿದ್ದರೂ ಇಂಥ ವಿಷಮ ಸ್ಥಿತಿಯಲ್ಲಿ ಕೂಡ ಜೀವಕ್ಕೆ ಎತ್ಕಿಂಚತ್ತಾದರೂ ಆಧ್ಯಾತ್ಮ ನೀತಿಯನ್ನು ಅಭ್ಯಾಸ ಮಾಡಿಸುವ ಮಾರ್ಗವನ್ನು ನಾವು ಹುಡುಕಬೇಕಾಗಿದೆ ಏಕೀಭಾವ ಆಧ್ಯಾತ್ಮ ನೀತಿ ಎಂದರೆ ಅದೇನೋ ಭಯಂಕರವಾದದ್ದೆಂದು ಯಾರೂ ಅಂದುಕೊಳ್ಳಬೇಕಾಗಿಲ್ಲ ಅದೊಂದು ಸಾಮಾನ್ಯ ಸಂಗತಿ ನಮ್ಮಲ್ಲಿ ನೂರಲ್ಲಿ ನೂರರಲ್ಲಿ ತೊಂಬತ್ತು ಮಂದಿ ಅದರ ಹೆಸರನ್ನರಿಯದೆ ಆ ಗುಣವನ್ನು ಅಭ್ಯಾಸ ಮಾಡಿಕೊಂಡೆ ಇದ್ದಾರೆ ನೀತಿ ಪ್ರಭಾವವಿಲ್ಲದೆ ಸಮಾಜ ನಿರ್ವಹಣೆ ಸಾಧ್ಯವೇ ಆಗದು ಆ ನೀತಿಯು ನಮ್ಮ ನಿತ್ಯ ವಿವಹಾರದಲ್ಲಿ ಸ್ನೇಹದ ರೂಪ ತಾಳಿರುತ್ತದೆ ಕರುಣೆಯ ರೂಪ ತಾಳಿರುತ್ತದೆ ಮತ್ತೊಬ್ಬರ ಹಿತಕ್ಕಾಗಿ ನಾವು ಸ್ವಲ್ಪವಾದರೂ ಸ್ವಾರ್ಥತ್ಯಾಗ ಮಾಡಬೇಕೆನ್ನುವ ಉಪಕಾರ ಬುದ್ಧಿ ರೂಪವನ್ನು ತಾಳಿರುತ್ತದೆ ನಾವು ಸ್ವಾರ್ಥತ್ಯಾಗ ಮಾಡಿದಷ್ಟು ಮಟ್ಟಿಗೆ ನಮ್ಮ ಆತ್ಮವನ್ನು ಮತ್ತೊಬ್ಬರ ಆತ್ಮದೊಡನೆ ಏಕೀಕರಣ ಮಾಡಿದಂತಾಗುತ್ತದೆ ಈ ಸ್ವಾತ್ಮ ಪರಾತ್ಮಗಳ ಏಕೀಭಾವದ ಅಭ್ಯಾಸವೇ ಆಧ್ಯಾತ್ಮ ನೀತಿ ನಾವು ಈ ನಮ್ಮ ವೈಯಕ್ತಿಕವಾದ ನಮ್ಮ ಸ್ವಂತದಷ್ಟೇ ಆದ ಸುಖ ದುಃಖಗಳನ್ನು ನಮ್ಮ ನೆರೆಹೊರೆಯವರ ಸುಖ ದುಃಖಗಳಲ್ಲಿ ಬೆರೆಸಿದಾಗ ಅವರ ಸಂತೋಷದಲ್ಲಿ ನಾವು ಸೇರಿಕೊಂಡು ಸಂತೋಷಪಟ್ಟಾಗ ಅವರ ದುಃಖದಲ್ಲಿ ಭಾಗಿಗಳಾಗಿ ನಾವು ದುಃಖಿಸಿದಾಗ ನಮಗೆ ಆಧ್ಯಾತ್ಮ ನೀತಿಯ ಅಭ್ಯಾಸವಾಗುತ್ತದೆ ಇದಕ್ಕೆ ಅವಿಭಕ್ತ ಕುಟುಂಬವು ಜೀವನದಲ್ಲಿ ನಮಗೆ ಪ್ರಥಮ ಸೋಪಾನ ಮಮತೆ ಕುಟುಂಬ ವಿಭಾಗವೆಂಬುದರಲ್ಲಿ ಎರಡು ಅಂಶಗಳು ಸೇರಿವೆ ಮೊದಲನೆಯದು ಪಿತ್ರಾರ್ಜಿತವಾದ ಸ್ವಚ್ಛಿನ ಪಾಲುಗೊಳ್ಳುವುದು ಎರಡನೆಯದು ಅಣ್ಣ ತಮ್ಮಂದಿರುಗಳಲ್ಲೂ ಅವರ ಪುತ್ರ ಪೌತ್ರಾದಿಗಳಲ್ಲೂ ಮಮತೆ ಉಳಿದುಕೊಂಡಿರುವುದು ಈಗ ನಮಗೆ ಪ್ರಸಕ್ತವಾಗಿರುವುದು ಮಮತೆಯ ಅಂಶ ಅನ್ಯೋನ್ಯ ಪ್ರೀತಿ ಅನ್ಯೋನ್ಯ ಸಹಾಯಶೀಲತೆ ಇವು ನಮಗೆ ಆಧ್ಯಾತ್ಮ ನೀತಿಯ ದೃಷ್ಟಿಯಿಂದ ಮುಖ್ಯವಾದವು ಮಮತೆ ಎಂಬ ಪದವನ್ನು ಅಪಾರ್ಥ ಮಾಡಬಾರದು ವಾಸ್ತವವಾಗಿ ಮಮತೆ ಎಂದರೆ ನನ್ನದು ಎಂಬ ಅಭಿಮಾನ ಅಣ್ಣನು ನನ್ನವನು ತಮ್ಮನು ನನ್ನವನು ಸೋದರಿಯರು ನನ್ನವರು ಸೋದರ ಸೋದರಿಯರ ಮಕ್ಕಳು ನನಗೆ ಸೇರಿದವರು ಎಂಬ ಸ್ವಪರಗಳ ಏಕಿಭಾವೆ ವ್ಯಷ್ಟಿಸ್ವಾರ್ಥಕ್ಕೆ ಸುಲಭವಾದ ಮದ್ದು ಅಲ್ಲಿ ನನ್ನದು ಎಂಬ ದರ್ಜೆಯಿಂದ ನನ್ನವರದು ಎಂಬ ಅಂತಸ್ತಿಗೆ ಜೀವವನ್ನೆತ್ತುತ್ತದೆ ನಮಗೆ ಬೇಕಾದದ್ದು ಇದು ಜಮೀನು ಹಂಚಿಕೆಯಾದರಾಗಲಿ ಹಣಕಾಸು ಹಂಚಿಕೆಯಾದರಾಗಲಿ ಚಿನ್ನ ರಣಗಳು ಹೃದಯದ ಅಭಿಮಾನ ಮುರಿದು ಹೋಗದೆ ಬೆಳೆಯುತ್ತಿರಲಿ ನಾವು ಸಾಧಿಸಬೇಕಾದದ್ದು ಇದನ್ನು ರಕ್ತ ಸಂಬಂಧ ಕುಟುಂಬ ವಿಭಾಗದ ವಿಭಾಗ ಪತ್ರಗಳನ್ನು ಬರೆಯುವಾಗ ಅದರಲ್ಲಿ ಒಂದು ಮಾತನ್ನು ಹೇಳುವುದು ಪೂರ್ವದಿಂದ ಬಂದಿರುವ ವಾದಕೆ ಹೀಗೆ ಇಲ್ಲಿಂದ ಮುಂದಕ್ಕೆ ಅವರಿಗೂ ಇವರಿಗೂ ಇರುವುದು ರಕ್ತ ಸಂಬಂಧವೇ ವಿನ ಅರ್ಥ ಸಂಬಂಧವೇನೂ ಇರುವುದಿಲ್ಲ ಎಂದು ಈ ರಕ್ತ ಸಂಬಂಧವೇ ಮಮತೆ ಅರ್ಥ ಸಂಬಂಧವನ್ನು ಬಿಟ್ಟು ರಕ್ತ ಸಂಬಂಧವನ್ನು ನಾವು ಈಗ ಕಾಪಾಡಿಕೊಳ್ಳಬೇಕಾದದ್ದು ಇದಕ್ಕೆ ನನಗೆ ತೋರಿದ ಒಂದೆರಡು ಹಿತಸೂಚನೆಗಳನ್ನು ಇಲ್ಲಿ ಭಿನ್ನಯಿಸುತ್ತೇನೆ ಕುಟುಂಬದಲ್ಲಿ ಯಾರೊಬ್ಬರಾದರೂ ಬೇರೆ ಹೋಗಬೇಕು ಎಂಬ ಉದ್ದೇಶದ ಸೂಚನೆಯನ್ನು ತೋರಿಸಿದ ಕೂಡಲೇ ಆ ಕುಟುಂಬದ ಆಸ್ತಿಪಾತಿ ಹಂಚಿಕೆ ಹಾಕಿ ವ್ಯವಸ್ಥೆ ಮಾಡಿಕೊಳ್ಳುವುದು ಉತ್ತಮ ಪಕ್ಷ ಈ ವಿಭಾಗ ವ್ಯವಸ್ಥೆಯನ್ನು ಸಕಾಲದಲ್ಲಿ ಮಾಡಿಕೊಳ್ಳದೆ ಮುಂದು ಮುಂದಕ್ಕೆ ತಳ್ಳಿಹಾಕಿ ಮುಜುಗರ ಮನಸ್ತಾಪಗಳು ಬೆಳೆಯಲು ಅವಕಾಶ ಕೊಡುವುದು ನ್ಯಾಯವೂ ಅಲ್ಲ ಸುಖವೂ ಅಲ್ಲ ವಿಭಾಗವೆಂದರೆ ಬೇರೆ ಬೇರೆ ಒಲೆಗಳನ್ನಿಡಬೇಕು ಎಂಬ ಅರ್ಥ ಮಾಡುವುದು ಅವಶ್ಯವಲ್ಲ ಅಡಿಗೆ ಮನೆ ಒಂದೇ ಇರಬಹುದು ಆದರೆ ಆಸ್ತಿ ಯಾರು ಯಾರದು ಎಷ್ಟೆಷ್ಟೆಂಬುದು ತಿಳಿದಿದ್ದರೆ ಅದರಿಂದ ಎಲ್ಲರಿಗೂ ಮನಸ್ಸಮಾಧಾನ ಆಸ್ತಿ ವಿಂಗಡವಾದ ಕುಟುಂಬದ ನಾನಾ ಭಾಗಗಳು ಒಟ್ಟಿಗೆ ಒಂದೇ ಮನೆಯಲ್ಲಿ ಬಾಳಿಕೊಂಡಿರಬೇಕಾದರೆ ಆ ನಾನಾ ಜನದಲ್ಲಿ ಆತ್ಮ ಸಂಯಮ ಹೆಚ್ಚಾಗಿರಬೇಕು ಅಣ್ಣ ಹೆಚ್ಚು ತುಪ್ಪ ತಿಂದರೆ ತಿನ್ನಲಿ ತಮ್ಮ ನಾಟಕಕ್ಕೆ ಹೋಗುವುದಾದರೆ ಹೋಗಲಿ ಅವನು ತಿಂದದ್ದು ನನ್ನ ಸಂತೋಷವೇ ಇವನು ನೋಡಿದ್ದು ನನ್ನ ಸಂತೋಷವೇ ಎನ್ನುವ ಔದಾರ್ಯ ಇರಬೇಕು ಈ ಪರಸ್ಪರ ಪ್ರೀತಿಯು ಔದಾರ್ಯವು ಮನೆಯ ಮುಖ್ಯ ಮುಖ್ಯ ಜನದಲ್ಲಿ ಇಲ್ಲದೆ ಹೋದಾಗ ಆ ಮನೆ ಮನೆಯಲ್ಲ ಯುದ್ಧರಂಗ ಹೀಗೆ ಇನ್ನೊಂದು ಪ್ರಸಂಗವನ್ನು ನೋಡೋಣ ಅಣ್ಣ ತಮ್ಮಂದಿರು ಬೇರೆ ಬೇರೆಯಾಗಿ ಬೇರೆ ಬೇರೆ ಊರುಗಳಲ್ಲಿರುತ್ತಾರೆ ಅವರವರಿಗೆ ಅರ್ಥದ ಸಂಬಂಧ ನಿಶೇಷವಾಗಿರುತ್ತದೆ ರಕ್ತ ಸಂಬಂಧ ಮಾತ್ರ ಕೊಂಚ ಕೊಂಚ ಶೇಷ ಉಳಿದುಕೊಂಡಿರುತ್ತದೆ ಇಂಥವರ ಮಾತೇನು ಗೌರವ ಅಣ್ಣ ತಮ್ಮಂದಿರುಗಳು ಎಲ್ಲರೂ ತಮ್ಮಲ್ಲಿ ಹಿರಿಯನಾದೊಬ್ಬನನ್ನು ಹಿರಿಯನನ್ನು ಅಂಗೀಕರಿಸಿ ಗೌರವಿಸುವುದು ಎಲ್ಲರಿಗೂ ಕ್ಷೇಮ ಈ ಕಾಲದ ಜನ ಒಂದು ತತ್ವವನ್ನು ಮರೆತಿರುವಂತೆ ಕಾಣುತ್ತದೆ ನಾವು ಯಾರಾದರೂ ಒಬ್ಬಾತನನ್ನು ಗುರುವೆಂದೋ ಹಿರಿಯನೆಂದೋ ಅಂಗೀಕರಿಸಿದಾಗ ಸಂತೋಷ ಉಂಟಾಗುವುದು ಆತನಿಗೊಬ್ಬನಿಗೆ ಮಾತ್ರವಲ್ಲ ಆತನಿಗೆ ಸಂತೋಷವಾಗುತ್ತದೋ ಇಲ್ಲವೋ ಅದು ಹಾಗಾದರಿ ಆ ಗುರೋಪಚರಣದಿಂದ ಕಿರಿಯನಿಗೆ ಸಂತೋಷ ಉಂಟಾಗುತ್ತದೆ ಆದರೆ ಈ ನಿಶ್ಚಯವನ್ನು ಚಿಕ್ಕ ವಯಸ್ಸಿನವರು ಲೋಕಾನುಭವಿಸು ಭವಿಭವವಿರುವವರು ಒಪ್ಪಿಕೊಳ್ಳಬಹುದು ನನ್ನ ಅನುಭವದಿಂದ ಹೇಳುವ ಮಾತಿಗೆ ಬೆಲೆಯುಂಟೆಂದರೆ ನನ್ನ ಅಂತರಂಗವನ್ನು ಬಿಚ್ಚಿ ಹೇಳುತ್ತೇನೆ ಮನುಷ್ಯ ಬೆಳೆದಂತೆಲ್ಲ ಬೆಳೆದಂತೆಲ್ಲ ಲೋಕದ ಕಷ್ಟಗಳನ್ನು ಕಂಡಂತೆಲ್ಲ ಅವನಿಗೆ ಯಾರೋ ಒಬ್ಬ ಗುರು ಇರಬೇಕೆನಿಸುತ್ತದೆ ಒಬ್ಬ ಹಿರಿಯನೂ ಬೇಕೆನಿಸುತ್ತದೆ ಒಂದು ಸಂಸಾರದ ಕಷ್ಟವೋ ಚಿಂತೆಯೋ ಬಂದಾಗ ಒಬ್ಬ ಹಳೆಯ ಮುದುಕಿ ಮನೆಯಲ್ಲಿದ್ದರೆ ಆಕೆಯನ್ನು ಕೇಳಿ ನಡೆಯೋಣವೆನಿಸುತ್ತದೆ ನಮಗೆ ಪ್ರೀತಿ ಪ್ರೀತಿಸುವುದಕ್ಕೆ ನಮ್ಮೆದೆಯ ಪ್ರೀತಿ ರಸವನ್ನು ಅಭಿಷೇಕ ಮಾಡಲಿಕ್ಕೆ ಒಂದು ವಸ್ತು ಇದೆಯಲ್ಲ ಎಂಬುದೇ ಒಂದು ಸಂತೋಷವಾಗುತ್ತದೆ ಅದೇ ಒಂದು ಹೆಮ್ಮೆಯಾಗುತ್ತದೆ ಹೀಗೆ ಒಂದು ಕುಟುಂಬವು ಯಾರಾದರೊಬ್ಬತನನ್ನು ಅಥವಾ ಒಬ್ಬ ಮನೆತನಕ್ಕೆ ಹಿರಿಯ ಹಿರಿಯಳು ಎಂದು ಭಾವಿಸಿ ಗೌರವ ಮರ್ಯಾದೆ ಸಲ್ಲಿಸಿದರೆ ಅದರಿಂದ ಪ್ರಯೋಜನವಾಗುವುದು ಆ ಮುದುಕನಿಗಾಗಲಿ ಮುದುಕಿಗಾಗಲಿ ಅಲ್ಲ ಅದು ಒಟ್ಟು ಕುಟುಂಬಕ್ಕೆ ಯಾರನ್ನು ಹಿರಿಯರೆಂದು ಅರಿಸಿಕೊಳ್ಳುವುದರಲ್ಲಿ ದುರ್ಬೀನು ನೋಡಬೇಕಾದದ್ದಿಲ್ಲ ಬಹುಮಂದಿಗೆ ಒಪ್ಪಿತವಾದದ್ದನ್ನು ಸ್ಥೂಲವಾಗಿ ಅಂಗೀಕರಿಸಿಕೊಂಡರೆ ಸಾಕು ಬೇರೆ ಬೇರೆ ಕಡೆಗಳಲ್ಲಿರುವ ಅಣ್ಣ ತಮ್ಮಂದಿರು ವಶಕ್ಕೆ ಒಂದು ಸಾರಿಯಾದರೂ ಒಂದು ಕಡೆ ಸೇರಿ ಎರಡು ಮೂರು ದಿನವಾದರೂ ಒಟ್ಟಿಗಿರಬೇಕು ಈ ಪುನಃ ಪುನಃ ಸಮ್ಮೇಳನ ಮಮತೆಯನ್ನು ದೃಢಪಡಿಸುತ್ತದೆ ಸಹಾಯ ಬುದ್ಧಿ ಮಕ್ಕಳ ವಿದ್ಯೆ ಆರೋಗ್ಯಗಳ ವಿಷಯದಲ್ಲಿ ಅಣ್ಣ ತಮ್ಮಂದಿರು ಭೇದಗಣನೆಯನ್ನು ಮರೆಯಬೇಕು ಶಕ್ತನು ಅಶಕ್ತನಿಗೆ ಸಹಾಯ ಮಾಡಬೇಕು ಹಣವಂತನು ಬಡವನಿಗೆ ಸಹಾಯ ಕೊಡಬೇಕು ಆದರೆ ಇದು ಬಹು ನವರು ನಾಜೋಕಿನಿಂದ ನಡೆಯಬೇಕಾದ ಕೆಲಸ ಕೊಡುವನಲ್ಲಿ ನಾನು ಕೊಟ್ಟೆ ಎಂಬ ಅಹಂಕಾರವಿರಬಾರದು ತೆಗೆದುಕೊಳ್ಳುವವನಲ್ಲಿ ನಾನು ಕೈಯೊಡ್ಡಿದೆ ಎಂಬ ಧೈನ್ಯ ತೋರಬಾರದು ಅಣ್ಣ ಮಂದಿರಲ್ಲಿ ತಿರುಕದನಿಕ ಎಂಬ ಭೇದ ಕೊಂಚವಾದರೂ ಸುಳಿದ ಕೂಡಲೇ ಅವರ ಮಮತೆ ಕಂದಿಹೋಗುತ್ತದೆ ಮನೆತನಕ್ಕೆ ಹಿಂದಿನಿಂದ ಬಂದ ಸಮ ಸದಾಚಾರ ಸಂಪ್ರದಾಯಗಳನ್ನು ಎಲ್ಲರೂ ಉಳಿಸಬೇಕು ದೇವರ ಹಬ್ಬ ರಥೋತ್ಸವ ಅರವಟ್ಟಿಗೆಯ ಸೇವೆ ಗುಡಿಯಲ್ಲಿ ದೀಪಾರಾಧನೆ ರಾಮೋತ್ಸವ ಈ ಬಗೆಯ ಧರ್ಮ ಸಂದರ್ಭಗಳು ಸಾಮಾನ್ಯವಾಗಿ ಎಲ್ಲ ಹಿಂದೂ ಮನೆಗಳಲ್ಲಿಯೂ ಕೊಂಚವಾಗಿಯೂ ಹೆಚ್ಚಾಗಿಯೂ ಇರುತ್ತವೆ ಇಂಥ ಸಂದರ್ಭಗಳು ಅಣ್ಣ ತಮ್ಮಿಂದರನ್ನು ಒಟ್ಟುಗೂಡಿಸಲು ಸಹಕಾರಿ ಪೂರ್ವಕಾಲದಲ್ಲಿ ಬೇರೆ ಬೇರೆ ಯಾವ ಸಂದರ್ಭದಲ್ಲದಿದ್ದರೂ ತಂದೆ ತಾಯಿಗಳ ಶ್ರಾದ್ದ ಕಾಲದಲ್ಲಿ ಅಣ್ಣ ತಮ್ಮಂದಿರೆಲ್ಲರೂ ಒಂದು ಕಡೆ ಸೇರುತ್ತಿದ್ದುದು ವಾಡಿಕೆಯಾಗಿತ್ತು ಮುಖ್ಯವಾಗಿ ವರ್ಷಕ್ಕೊಂದು ದಿನವಾದರೂ ಮನೆಯವರೆಲ್ಲ ಕೂಡಿ ಕಲಿಯಬೇಕು ಅಹಂಕಾರ ದಮನ ಒಂದು ಕುಟುಂಬವೇ ಆಗಲಿ ಸಮಾಜವೇ ಆಗಲಿ ಒಂದು ಸಂಸ್ಥೆಯೇ ಆಗಲಿ ಅದು ಒಡೆದು ಹೋಗದೆ ಒಟ್ಟಿಗೆ ನಿಲ್ಲಬೇಕಾದರೆ ಅದಕ್ಕೆ ಸೇರಿದ ಎಲ್ಲ ಜನರು ತಮ್ಮ ತಮ್ಮತನವನ್ನು ಅದು ಪ್ರಯತ್ನಿಸಬೇಕು ನಾನು ಮುಂದೆ ನಾನು ಮುಂದೆ ಎಂಬ ಅಹಂಭಾವವೇ ಮನೆ ಮುರುಖತನಕ್ಕೆ ಮೂಲ ಕಾರಣ ಒಂದು ಭಕ್ಷ್ಯವನ್ನಾಗಲಿ ಬಟ್ಟೆಯನ್ನಾಗಲಿ ಒಡೆಯನ್ನಾಗಲಿ ನನ್ನ ತಮ್ಮ ಅನುಭವಿಸಿದರೇನೋ ನಾನಾದರೇನು ನನ್ನ ಹೆಂಡತಿ ತೊಟ್ಟರೇನು ತಂಗಿ ತೊಟ್ಟರೇನು ಇದೂ ನನ್ನ ಸಂತೋಷ ಅದು ನನ್ನ ಸಂತೋಷ ಎಂಬ ಅಭೇದ ಬರಬೇಕು ಈ ಅಭೇದ ಭಾವನೆ ಬಲಪಟ್ಟಷ್ಟು ಕುಟುಂಬದ ಒಟ್ಟು ಬಲ ಅಣ್ಣ ತಮ್ಮಂದಿರು ಹೀಗೆ ಇರುವುದಕ್ಕಿಂತ ಮುಖ್ಯವಾದದ್ದು ಅವರ ಹೆಂಡಂದಿರ ಅಹಂಕಾರ ನನ್ನ ಮಗ ಪ್ಯಾಸು ಮಾಡಿದ ಅವಳ ಮಗ ಫೇಲಾದ ನನ್ನ ಮಗಳು ಬೆಳ್ಳಗಿದ್ದಾಳೆ ಅವಳ ಮಗಳು ಕಪ್ಪು ನನ್ನ ಒಡವೆ ಚಿನ್ನ ಅವಳದು ಹಳೆಯ ಕಾಲದ್ದು ಈ ರೀತಿಯಾದ ಮಕ್ಕಳನ್ನು ಕುರಿತ ಹೆಮ್ಮೆಯು ಗಂಡನ ಸಂಬಳ ಕುರಿತ ಹೆಮ್ಮೆಯು ಹೆಂಗಸರಿಗೆ ಗಂಡಸರಿಗಿಂತ ಹೆಚ್ಚು ಸ್ವಾಭಾವಿಕ ಆದದ್ದರಿಂದ ಗಂಡಸಾದವನು ತನ್ನ ಹೆಂಡತಿಯ ಅಹಂಕಾರ ಪ್ರದರ್ಶನವನ್ನು ಹದಿನಲ್ಲಿರಿಸಬೇಕು ಈ ಮೇಲನ ಸೂಚನೆಗಳಲ್ಲಿ ಗಹನವಾದದ್ದು ಹೊಸದಾದದ್ದು ಏನೂ ಇಲ್ಲ ಇಂತಹ ಉಭಯ ನಮ್ಮ ದೇಶದಲ್ಲಿ ನೂರಾರು ವರ್ಷಗಳಿಂದ ಸಾವಿರಾರು ಮಂದಿ ಮಾಡಿಕೊಂಡು ಬಂದಿದ್ದಾರೆ ತೆಲುಗಿನಲ್ಲಿ ಒಂದು ಗಾದೆ ಉಂಟು ಅಲಿವೆಂಕವಾರು ಆತ್ಮ ಬಂಧುಲಯ್ಯ ಹೀಗೆ ಇತರ ದೇಶ ಭಾಷೆಗಳಲ್ಲೂ ಅದರ ತಾತ್ಪರ್ಯ ಎಷ್ಟು ಅಣ್ಣ ತಂಬಂದಿರಾಗಿ ಹುಟ್ಟಿದವರು ಅಣ್ಣ ತಂಬಂದಿರಾಗಿಯೇ ಬಾಳಬೇಕು ಹಾಗೆಂದರೆ ಅಹಂಕಾರದ ಶಮನ ಆತ್ಮಭಾವ ವಿಸ್ತಾರ ಒಂದು ಔದಾರ್ಯ ಒಂದು ದೊಡ್ಡತನ ದಯಾ ವಿಭಾಗವು ಕುಟುಂಬ ವಿಭಾಗವಾಗಬೇಕಾದದ್ದಿಲ್ಲ ಕುಟುಂಬದ ಏಕತೆಯನ್ನು ಕಾಪಾಡಬೇಕಾದದ್ದೇಗೆಂದರೆ ಅವಿಭಕ್ತ ಕುಟುಂಬದ ಪದ್ಧತಿಯಿಂದ ದೊರೆಯುವ ಆತ್ಮ ಸಂಸ್ಕಾರ ಲಾಭಕ್ಕಾಗಿ ಅದರಿಂದಾಗುವ ಕೃತ ವೈಶಲ್ಯ ಲಾಭಕ್ಕಾಗಿ ಒಟ್ಟಿನಲ್ಲಿ ನನ್ನ ಮನಸ್ಸು ಈ ವಿಷಯದಲ್ಲಿ ಆಶಾಪೂರ್ಣವಾಗಿಲ್ಲ ಎಲ್ಲಿ ಹೋದರೂ ಕುಟುಂಬಗಳಲ್ಲಿ ಮಕ್ಕಳ ಮಾತು ಬಂದಾಗ ಅವನೇನಾದರೂ ಮಾಡಿಕೊಳ್ಳಲಿ ಸುಖವಾಗಿದ್ದರೆ ಸಾಕು ಅವಳೇನಾದರೂ ಮಾಡಿಕೊಳ್ಳಲಿ ಅವಳಿಗೆ ಸಮಾಧಾನವಾಗಿದ್ದರೆ ಸರಿ ಈ ರೀತಿಯ ಬಿಡಿ ಜೀವನದ ಆಲೋಚನೆ ಮುಖ್ಯವಾಗುತ್ತಿದೆ ವಿವಾಹ ಕುಟುಂಬದ ಮೊದಲಾದ ಸಂಪ್ರದಾಯಗಳ ಮುಖ್ಯವಾಗಿ ಆತ್ಮ ಭೋಗಾವಕಾಶ ಮಾತ್ರಗಳಲ್ಲ ಎಂಬ ತತ್ವ ಮರೆತು ಹೋಗುತ್ತಿದೆ ಆತ್ಮ ಆತ್ಮಚಿಂತೆಗಿಂತ ಭೋಗೈಶ್ವರ್ಯ ಚಿಂತೆ ಪ್ರಬಲವಾಗುತ್ತಿದೆ ಇಂಥ ಕಾಲದಲ್ಲಿ ಭರತಕಂಡದ ಆಶ್ರೇಯ ಧರ್ಮವು ಸಂಪ್ರದಾಯವು ಹೇಗೆ ಸುಧಾರಣೆ ಹೇಗೆ ಉಳಿದುಕೊಳ್ಳಬೇಕು ಅದು ಉಳಿಯದೆ ಅಳಿದರೆ ಪ್ರಪಂಚಕ್ಕೆ ಏನು ನಷ್ಟ ಎಂಬುದನ್ನು ವಿಚಾರವಂತರು ಪರ್ಯಾಲೋಚಿಸುವುದಾದರೆ ಅದರಲ್ಲಿ ನಮ್ಮ ಆಸೆಗೆ ಕೊಂಚ ಪ್ರೋತ್ಸಾಹ ದೊರೆತಿತ್ತು